ಹತ್ತೊಂಬತ್ತನೇ ಕಕ್ಷೆಯಲ್ಲಿರುವಂಥ ಚಕ್ರವರ್ತಿಗಳು ಮತ್ತು ಜಯ ವಿಜಯಾದಿಗಳು ಶತಸುಸಂಖ್ಯೇತುಳ್ಳ ಪ್ರಿಯವ್ರತ ಭರತ ಮಾಂಧಾತ ಪುಣ್ಯಾಶ್ರೀತರು ಜಯ ವಿಜಯಾದಿಗಳು ಗಂಧರ್ವರೆಂಟು ಜನ ಹುತವಹಜ ಪಾವಕ ಸನಾತನ ಪಿತೃಗಳು ಹೇಳುವರು ಚಿತ್ರಗುಪ್ತರು ಪ್ರತಿ ದಿವಸ ಪಾಲಿಸಲಿ ತಮ್ಮವನ್ ಎಂದು ಯಮಗೊಲಿದು ನೂರು ನಾಮಗಳನ್ನು ಹೊಂದಿರುವಂಥ ಭರತ ಮಾಂದಾತ ಮೊದಲಾಗಿರ್ತಕ್ಕಂಥ ನೂರು ರಾಜರು ಪುಣ್ಯೋದು ಸ್ವಪ್ನನಾಶನ ಅಂತ ಸಹಸ್ರನಾಮಗಳಲ್ಲಿ ಹೇಳಿರುವಂತಹ ಪುಣ್ಯ ಅನ್ನೋ ನಾಮಕವಾಗಿರ್ತಕ್ಕಂಥ ಭಗವಂತನನ್ನು ಆಶ್ರಯ ಮಾಡಿದವರು ಪುಣ್ಯಾಶ್ರಿತರು ಜಯ ವಿಜಯ ಮೊದಲಾಗಿರ್ತಕ್ಕಂಥ ವೈಕುಂಠ ದ್ವಾರ ಎಂಟು ಜನ ಮುಖ್ಯ ಗಂಧರ್ವರು ಹುತವಹ ಜ ಅಗ್ನಿಪುತ್ರನಾಗಿರ್ತಕ್ಕಂಥ ಪಾವಕ ಅಗ್ನಿ ಸನಾತನ ಮೊದಲಾಗಿರ್ತಕ್ಕಂಥ ವ್ಯಾಪ್ತದರ್ಶಿಯಾಗಿರುವಂತಹ ಋಷಿಗಳು ಅಗ್ನಿಶ್ವಾಥ ಬರ್ಷಿಷದ ಮೊದಲಾಗಿರ್ತಕ್ಕಂಥ ಏಳು ಪಿತೃಗಣದವರು ಚಿತ್ರಗುಪ್ತ ಇವರೆಲ್ಲರೂ ಪ್ರತಿದಿನವೂ ತಮ್ಮವನೆಂದು ನಮಗೆ ಒಲಿದು ಅನುಗ್ರಹವನ್ನ ಮಾಡಲಿ ಚಿತ್ರಗುಪ್ತ ಯಮನ ಲೇಖಕ ಈತ ಯುದಿಷ್ಠಿರ ದೇವಕಿ ನಾಮಕ ಶ್ಯಾಮಲೆಯರ ಪುತ್ರ ಸುಹೋತ್ರನಾಗಿ ಹುಟ್ಟಿದ ಅಂತ ತಿಳಿಸ್ತಾರೆ ಶಶ ಶತ ಸಂಕೇತುಳ್ಳ ಚಕ್ರವರ್ತಿ ಅಥವಾ ನೃಪವರ್ಗಕ್ಕೆ ಸೇರಿರುವಂತಹ ರಾಜರುಗಳು ಪ್ರಿಯವ್ರತ ಸ್ವಯಂಭೂ ಮನವಿನ ಹಿರಿಯ ಪುತ್ರ ಶತರೂಪಾದೇವಿ ಅವನ ತಾಯಿ ಉತ್ಥಾನ ಪಾದ ರಾಜ ಅಣ್ಣ ವಿಶ್ವಕರ್ಮನ ಪುತ್ರ ಬರಹೀಶ್ಮತಿ ಇತನ ಪತ್ನಿ ಅಗ್ನಿದ್ರ ಮೊದಲಾಗಿರ್ತಕ್ಕಂಥ ಹತ್ತು ಮಂದಿ ಪುತ್ರರು ಊರ್ಜಸ್ವತಿಯೇ ನೋಡು ಒಬ್ಬಳೆ ಮಗಳು ಪ್ರಿಯವ್ರತನ ಉತ್ತಮ ತಾಪಸ ರೈವತ ಅಂತ ಮೂವರು ಪುತ್ರರು ಕಾಲಾಂತರದಲ್ಲಿ ಮನ್ವಂತರಕ್ಕೆ ಪ್ರಿಯವ್ರತ ರಾಜ ತನ್ನ ರಥದ ಚಕ್ರರೇಖೆಯಿಂದ ಸಪ್ತ ಸಮುದ್ರಗಳನ್ನು ಸಪ್ತ ದ್ವೀಪಗಳನ್ನಾಗಿ ಮಾರ್ಪಡಿಸಿ ತನ್ನ ಹಿರಿಯ ಪತ್ನಿಯ ಏಳು ಮಂದಿ ಪುತ್ರರಿಗೂ ಹಂಚಿಕೊಡ್ತಾನೆ ನಾರದ ಋಷಿಗಳಿಂದ ತತ್ವೋಪದೇಶವನ್ನು ಪಡೆದು ತಪಸ್ಸಿನ ಮೂಲಕ ಸದ್ಗತಿಯನ್ನು ಪಡೆದು ಉತ್ತಮ ಚಕ್ರವರ್ತಿ ಭರತ ದುಷ್ಯಂತ ರಾಜನಿಂದ ಶಕುಂತಲೆಯಲ್ಲಿ ಹುಟ್ಟಿದವ ವಿದರ್ಭ ರಾಜನ ಮೂವರು ಪುತ್ರಿಯರು ಭರತನ ಪತ್ನಿಯರು ಇವನಿಗೆ ಸರ್ವಧಮನ ಅಂತಲೂ ಹೆಸರಿದೆ ಅನೇಕ ಅಶ್ವಮೇಧ ಯಾಗಗಳನ್ನು ಯಮುನಾ ನದಿ ದಡದಲ್ಲಿ ಮಾಡಿದ ಅಂತ ಖ್ಯಾತನಾಗಿದ್ದಾನೆ ಅವನ ಮೂರು ಪುತ್ರರನ್ನು ಮೂರು ಪುತ್ರರು ಕೂಡ ಭರತನನ್ನು ಹೊಲ್ತಿರ್ಲಿಲ್ಲ ಆ ಮೂವರು ತಮ್ಮ ಪುತ್ರನೇ ಕೊಂದ ದುರಾತ್ಮರು ವಂಶವೇ ನಿಂತು ಹೋಗುವ ಗತಿ ಆಗ ದೇವತೆಗಳು ಭರತ ಮಹಾರಾಜನಿಗೆ ಭಾರದ್ವಾಜನನ್ನು ಸಾಕು ಪುತ್ರನನ್ನಾಗಿ ಅನುಗ್ರಹಿಸಿದರು ಮಾನ್ದಾತ ಸೂರ್ಯ ವಂಶದ ಯಮನಾಶ್ವರಾಜನ ಪುತ್ರ ಯಮನಾಶ್ವನಿಗೆ ನೂರಾರು ಮಂದಿ ಪತ್ನಿಯರಿದ್ದರು ಆದರೂ ಸಂತಾನ ಆಗಿರಲಿಲ್ಲ ಭೃಪುರುಷಗಳ ನೇತೃತ್ವದಲ್ಲಿ ಪುತ್ರಕಾಮ್ಯ ತ್ಯಾಗವನ್ನು ಮಾಡಿದ ಆ ಸಮಯದಲ್ಲಿ ಭೃಗು ಕಲಶದಲ್ಲಿ ಪುತ್ರಪ್ರದವಾಗಿರ್ತಕ್ಕಂಥ ಅಭಿಮಂತ್ರವಾದ ಉದಕವನ್ನು ಯಜ್ಞವೇದಿಕೆಯ ಮೇಲೆ ಇಟ್ಟಿರ್ತಾರೆ ಯವನಾಶ್ವ ಪ್ರಮಾದದಿಂದ ಆ ಪಾನ ಮಾಡಿಬಿಟ್ಟ ಅದರಿಂದ ಗರ್ಭಧಾರಣವನ್ನು ಮಾಡಬೇಕಾಯಿತು ಕಾಲಕ್ರಮದಲ್ಲಿ ಜನಿಸಿದ ಶಿಶು ಏನನ್ನು ಕುಡಿಯತ್ತೆ ಕಮ್ ದಾಸ್ಯತೆ ಎಂದು ಪ್ರಶ್ನೆ ಬಂತು ಆಗ ಇಂದ್ರದೇವರು ತಮ್ಮ ಬಲಗೈನ ಹೆಬ್ಬೆಟ್ಟಿನಲ್ಲಿ ಅಮೃತ ರಸವನ್ನು ತುಂಬಿ ಶಿಶುವಿಗೆ ಪಾನ ಮಾಡಿಸಿದ್ರು ಮಾಂಧಾ ಸ್ಯತಿ ಅಂದರೆ ನನ್ನನ್ನು ಚಿಪ್ತಾನೆ ಅಂತ ಇಂದ್ರದೇವರು ಪಾನ ಮಾಡಿಸಿದ್ದ ಕಾರಣದಿಂದ ಆ ಮಗುವಿಗೆ ಮಾಂಧಾತ ಅಂತ ಹೆಸರು ಬಂತು ಯದುವಂಶದ ಶಶಿರಾಜನ ಶಶಿಬಿಂದು ರಾಜನ ಪುತ್ರಿ ಬಿಂದುಮತಿ ಮಾಂದಾಚ ಚಕ್ರವರ್ತಿಯ ಪತ್ನಿ ಅವಳಲ್ಲಿ ಪುರುಪುಚ್ಛ ಅಂತರಿಕ್ಷ ಮುಚುಕುಂದ ಮೂವರು ಪುತ್ರರನ್ನು ಪಡೆದ ಮಾಂದಾತನಿಗೆ ಐವತ್ತು ಮಂದಿ ಪುತ್ರಿಯರು ಅವರನ್ನು ಸೌಬರಿ ಋಷಿಗಳಿಗೆ ಕೊಟ್ಟು ವಿವಾಹ ಮಾಡಿದ ಮಾಂದಾತ ಚಕ್ರವರ್ತಿ ಮಹಾಪರಾಕ್ರಮ ಸಂಪನ್ನ ನೂರು ರಾಜಶಿವಯಾಗಗಳನ್ನು ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ್ದ ಅವ್ರಿಗೆ ಪುಣ್ಯಾಶ್ರಿತರು ಪುಣ್ಯ ಶಬ್ದಕ್ಕೆ ಭಗವಂತ ಅರ್ಥ ಇದೆ ಬೃಹತಿ ಸಹಸ್ರ ಮಂತ್ರದಲ್ಲಿ ಪುಣ್ಯ ಶಬ್ದಕ್ಕೆ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡ ಕಟವನ್ನು ಪುಣ್ಯ ಶಬ್ದವಾಚ್ಯ ಪರಮಾತ್ಮ ಪುಣ್ಯಾಶ್ರಿತರು ಅಂದರೆ ಭಗವಂತನನ್ನು ಆಶ್ರಯ ಪಡೆದವರು ಇನ್ನು ಜಯ ವಿಜಯ ಭಗವಂತನ ವೈಕುಂಠ ಮಂದಿರದ ದ್ವಾರಪಾಲಕರು ವಿಷ್ಣು ಪಾರ್ಷದರು ಸನಕಾದಿಗಳಿಂದ ಶಕ್ತರಾಗಿ ಭಗವಂತನ ಭೂಲೋಕದಲ್ಲಿ ಮೂರು ದೈತ್ಯ ಜನ್ಮಗಳನ್ನೆತ್ತಿ ಭಗವಂತನ ಅವತಾರಗಳಾದ ವರಾಹ ನರಸಿಂಹ ಮತ್ತು ಶ್ರೀರಾಮಚಂದ್ರ ಶ್ರೀಕೃಷ್ಣಾದಿ ರೂಪಗಳಿಂದ ಸಮೃದ್ಧರಾಗಿ ನಿಜಲೋಕವನ್ನು ಪಡೆದರು ಗಂಧರ್ಗರು ಎಂಟು ಜನ ಅಜಾನಜ ದೇವತಾ ವರ್ಗದಲ್ಲಿ ಸೇರಿರುವಂಥ ಗಂಧರ್ವರೊಳಗೆ ಉತ್ತಮರಾದವರೇ ಎಂಟು ಮಂದಿ ಹತ್ತೊಂಬತ್ತನೇ ಕಕ್ಷೆಯಲ್ಲಿ ಬರುವಂಥವರು ಹಾ ಹಾ ಹೂ ಹೂ ಅವರೇ ಗಜ ಮತ್ತು ಮೊಸಳೆ ಆದವರು ನಕರ ಆದವರು ಆಮೇಲೆ ಮುಂದೆ ಭಗವಂತನಿಂದ ಪ್ರಸಾದದಿಂದ ಶಾಪದಿಂದ ವಿಮುಕ್ತರಾದವರು ಆಮೇಲೆ ಧೃತರಾಷ್ಟ್ರ ತುಂಬುರು ಚಿತ್ರರಥ ವಿಶ್ವವಸು ಪರಾಗಸ್ಸು ವಿದ್ಯಾಧಾರ ಅಂತ ಈ ಮಂದಿ ಹೂ ಹೂ ಅನ್ನೋ ಗಂಧರ್ವ ಕಶ್ಯಪ ಮುನಿಯ ಪುತ್ರ ದೇವಗಂಧರ್ವ ತುಂಬೂರು ಕಶ್ಯಪ ಅರಿಷ್ಟೆ ಅರಿಷ್ಠೆ ಎನ್ನುವಳಲ್ಲಿ ಜನಿಸಿದವಂತಹ ದೇವಗಂಧರ್ವ ಕುದುರೆ ಮುಖವನ್ನು ಹೊಂದಿದ್ದ ಗಾಯನ ಕಲೆಯಲ್ಲಿ ಶ್ರೇಷ್ಠತೆ ಪಡೆದಿದ್ದ ಭಗವಂತನ ಸನ್ನಿಧಿಯಲ್ಲಿ ನಾರದರಂತೆ ಸುಪ್ರಸಿದ್ಧ ಗಾಯಕನಾಗಿದ್ದ ಚಿತ್ರರಥ ಕಶ್ಯಪ ಮುನಿ ಎಂಬಾಕೆಯಲ್ಲಿ ಜನಿಸ ಜನಿಸಿರುವಂತಹ ದೇವಗಂಧರ್ವ ಇವರಿಗೆ ಅಂಗಾರ ವರ್ಣ ಅಂತಲೂ ಹೆಸರಿದೆ ಅರ್ಜುನನಿಂದ ಸೋತು ಅವನಿಗೆ ಸಮೋಹನಾಸ್ತ್ರವನ್ನು ಕೊಟ್ಟ ರಾಜಸ್ವಿ ಯಾಗದಲ್ಲಿ ಅರ್ಜುನನಿಗೆ ಉತ್ತಮ ಕುದುರೆಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದ ವಿಶ್ವಾವಸು ಕಶಪು ಋಷಿಗಳಿಂದ ಪ್ರಾರ್ಥೆಯನ್ನೋಳಲ್ಲಿ ಜನಿಸಿದ ದೇವಗಂಧರವೈವನು ಸ್ಥೂಲಶಿರ ಋಷಿಯ ಶಾಪದಿಂದ ಕಬಂಧ ಅನ್ನೋ ರಾಕ್ಷಸ ಜನ್ಮವನ್ನು ತಾಳಿ ಶ್ರೀರಾಮಚಂದ್ರನಿಂದ ಮುಕ್ತಿಯನ್ನು ಪಡೆದ ಅಂತ ರಾಮಾಯಣದಲ್ಲಿ ತಿಳಿಸ್ತಾರೆ ಇನ್ನೊಬ್ಬ ಪರಾವಸೋ ರೈಭ್ಯ ಮಹರ್ಷಿಯ ಪುತ್ರನಾಗಿರ್ತಕ್ಕಂಥ ದೇವಗಂಧರ್ವ ಭಾರದ್ವಾಜ ಪುತ್ರನಾದ ಯುವಕ್ರೀತ ಅಪರಾಭಿಸುವ ಪತ್ನಿಯನ್ನ ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ರೈಭ್ಯ ಮುನಿಯಿಂದ ಸಮೃದ್ಧನಾದ ಹುತವಹಜ ಪಾವಕ ಹುತವಹಜ ಅಂದರೆ ಯಜ್ಞಿ ಯಾಗಾದಿಗಳಲ್ಲಿ ಭವಿಸ್ಸನ್ನ ಹುತ ದೇವತೆಗಳಲ್ಲಿ ಮುಟ್ಟಿಸುವ ವಹ ಅಂದರೆ ಅಗ್ನಿದೇವರು ಅಗ್ನಿಯ ಪುತ್ರನಾಗಿರ್ತಕ್ಕಂಥ ಪಾವಕ ಅಗ್ನಿ ಸನಾತನ ಪಿತೃಗಳು ಹೇಳುವರು ಅಜಾನಜ ದೇವತಾ ವರ್ಗದಲ್ಲಿ ಸೇರಿರುವಂಥ ಚಿರಪುತ್ರಿಗಳು ಏಳು ಮಂದಿ ಇವರು ಉತ್ತಮರು ಅಗ್ನಿಶ್ವಾಥರು ಬರ್ಹಿಷದರು ಸೌಮ್ಯರು ಪಿತರು ಆಜ್ಯಪರು ಸಾಗ್ನಿಗಳು ಮತ್ತು ಅನಗ್ನಿಗಳು ಭಾಗವತ ಚತುರ್ಥ ಸ್ಕಂಧದಲ್ಲಿ ತಿಳಿಸ್ತಾರೆ ಅಗ್ನಿಶ್ವಾಥ ಬರ್ಹಿಷದ ಸೌಮ್ಯಾಹ ಪಿತರ ಆಜ ಸಾಗ್ನಯೋ ಅಗ್ನಯಸ್ತೇಶ್ ಪತ್ನಿ ದಾಕ್ಷಾಯಣಿ ಸ್ವಧ ಚಿತ್ರಗುಪ್ತರು ಸರ್ವ ಜೀವರ ಸ್ತೂಲ ಶರೀರದಲ್ಲಿ ಸ್ಥಿತರಾಗಿದ್ದು ಜೀವರ ಮೂಲಕ ನಡೆಯುವಂತಹ ಪುಣ್ಯ ಮಿಶ್ರ ಪಾಪರೂಪವಾದ ಕರ್ಮಗಳಿಗೆ ಸಾಕ್ಷಿಯಾಗಿ ಎತ್ತಾರೆ ಮರಣಾನಂತರ ತಮ್ಮಲ್ಲಿರುವಂತಹ ಜೀವರ ಕರ್ಮಗಳ ಸಂಗ್ರಹದ ದಾಖಲುಗಳನ್ನು ಯಮದೇವರ ಮುಂದೆ ಇಡ್ತಾರೆ ಇಟ್ಟು ವಿವರಣೆಯನ್ನು ಕೊಡ್ತಾರೆ ಅದಕ್ಕೆ ತಕ್ಕಂತೆ ಧರ್ಮ ಧರ್ಮಗಳ ನಿರ್ಣಯ ಇವರೆಲ್ಲರೂ ಕೂಡ ನಮಗೆ ಪ್ರಸನ್ನರಾಗಿ ಅನುಗ್ರಹ ಮಾಡಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡ್ತಾರೆ